ಮೈಸೂರು ವಾಸುದೇವಾಚಾರ್ಯರು ವಾಗ್ಯ ವಾಗ್ಗೇಯಕಾರ ವಾಸುದೇವಾಚಾರ್ಯ ಎಂಬ ಪುಸ್ತಕದಲ್ಲಿ ನನಗೆ ಆಚಾರ್ಯರ ವಿಷಯದಲ್ಲಿ ಇರುವ ಭಕ್ತಿ ಗೌರವಗಳನ್ನು ತಿಳಿಸುವ ಪ್ರಬಂಧ ಅದು ಆಚಾರ್ಯರ ಮೊಮ್ಮಕ್ಕಳು ಶ್ರೀ ಎಸ್ ಕೃಷ್ಣಮೂರ್ತಿ ಎಂಎ ಅವರು ಸಂಪಾದಿಸಿದ ಗ್ರಂಥ ಕೆಲ ಪ್ರಸಿದ್ಧ ವಿದ್ವದ್ರಸಿಕರು ಸಂಪರ್ ಸಂಪರ್ ಸಮರ್ಪಿಸಿದ ಕಾಣಿಕೆಗಳು ಆ ಸಂಕಲನದಲ್ಲಿದೆ ಆಚಾರ್ಯರ ನಾಖಂಡ ಕಲಾವಿದರು ಎಂಬ ಸುಂದರ ಕೃತಿಗೆ ನಾನು ಬರೆದ ಮುನ್ನುಡಿಯಲ್ಲಿಯೂ ನನ್ನ ಅಂತರಂಗದ ಭಾವವನ್ನು ವ್ಯಕ್ತಪಡಿಸಲು ಅವಕಾಶ ದೊರೆಯಿತು ಆಚಾರ್ಯರ ಇನ್ನೊಂದು ಗ್ರಂಥ ನೆನಪುಗಳು ಅದು ಬಹು ಸ್ವಾರಸ್ಯವುಳ್ಳು ಈಗ ಇಲ್ಲಿ ಕೊಟ್ಟಿರುವ ಉಪನ್ಯಾಸವು ತಾರಿಕ್ ಇಪ್ಪತ್ತಾರು ಒಂಬತ್ತು ಸಾವಿರದ ಒಂಬೈನೂರ ಬೆಂಗಳೂರು ಆಕಾಶವಾಣಿಯ ಕೃಪೆಯಿಂದ ಪ್ರಸಾರವಾದದ್ದು ಮನುಷ್ಯ ಹೃದಯದ ಒಂದು ಭಾವವು ಕಿವಿಗೆ ಸುಖ ಮಾಡುವ ನಾದರೂಪದಲ್ಲಿ ಅದು ಸಂಗೀತವೆನಿಸುತ್ತದೆ ವಾಸುದೇವಾಚಾರ್ಯರದು ಅಂತ ಭಾವ ಸಂಗೀತ ಅವರಿಗೆ ಸಂಗೀತ ವಿದ್ಯೆ ಕುಲವೃತ್ತಿಯಾಗಿ ಬಂದದ್ದಲ್ಲ ಅದು ಅವರು ಸ್ವಂತ ಇಷ್ಟದಿಂದ ಮನೆಯ ಹಿರಿಯರ ಇಷ್ಟಕ್ಕೆ ವಿರೋಧವಾಗಿ ಸಂಪಾದಿಸಿಕೊಂಡ ಭಾಗ್ಯ ಆ ಸಂಗೀತ ಪ್ರೇಮಕ್ಕೆ ಮೂಲವಾಗಿದ್ದದ್ದು ಒಂದು ಹೃದಯ ಗುಣ ಆ ಗುಣದಲ್ಲಿ ಎರಡಂಶ ಬೆರೆತಿದ್ದವು ಒಂದು ಜನದ ಮನೋಭಾವವನ್ನು ಅರಿತುಕೊಳ್ಳುವ ಮನಸ್ಸೂಕ್ಷ್ಮತೆ ಇನ್ನೊಂದು ಆ ಭಾವದಲ್ಲಿ ಸಹಕರಿಸುವ ಸ್ನೇಹ ವೃತ್ತಿ ಹೀಗೆ ಅವರು ತಮಗೆ ಸೇರಿದವರೊಡನೆ ಭಾವ ಸಹಧರ್ಮಿಯಾಗುತ್ತಿದ್ದರು ಇದಕ್ಕೆ ಅನೇಕ ನಿದರ್ಶನಗಳನ್ನು ನಾನು ಕಂಡಿದ್ದೇನೆ ಒಂದನ್ನು ಈಗ ಅರಿಕೆ ಮಾಡಬಹುದು ಒಂದು ದಿವಸ ಮಧ್ಯಾನ ನಂತರ ಸುಮಾರು ಮೂರು ಗಂಟೆಗೆ ವೇಳೆಗೆ ಆಚಾರ್ಯರು ನನ್ನ ಮನೆಗೆ ಬಂದರು ಕುಶಲ ಪ್ರಶ್ನೆಯಾದ ಮೇಲೆ ಕೇಳಿದೆ ನಾನು ಆಚಾರ್ಯರು ಈ ಬಿಸಿಲಿನಲ್ಲಿ ದಯಮಾಡಿಸೋಣವಾಯಿತಲ್ಲ ಆಚಾರ್ಯರು ಪರೀಕ್ಷೆ ಮಾಡುವುದಕ್ಕೆ ಬಂದಿದ್ದಾರೆ ಆಚಾರ್ಯರು ಅವರಿಗೆ ಇಲ್ಲಿ ಬರಿಯ ಮಾತಿನ ಮರ್ಯಾದೆಯೋ ನಿಜವಾದ ವಿಶ್ವಾಸವೋ ನೋಡೋಣ ನಿನ್ನೂ ಪರೀಕ್ಷೆಯೇ ಹಾಗಾದರೆ ಆಚಾರ್ಯರು ಕರೆದ ಕಡೆಗೆ ನೀವು ಬರಲು ಅಡ್ಡಿ ಇಲ್ಲ ತಾನೆ ಸಂದೇಹವೆಲ್ಲಿ ವಿಚಾರ ಮಾಡಿ ಹೇಳೋಣವಾಗಲಿ ರಾತ್ರಿ ಕತ್ತಲಾದ ಮೇಲೆ ಚಿಕ್ಕಪೇಟೆಯ ಹಿಂದಿನ ಗಲ್ಲಿಗಳಲ್ಲಿ ಬರಬೇಕಾಗುತ್ತದೆ ಆಲೋಚನೆ ಮಾಡೋಣವಾಗಲಿ ನಾನು ಏನು ಪರವಾಗಿಲ್ಲ ಆಚಾರು ಎಲ್ಲಿ ಎಷ್ಟು ಹೊತ್ತಿನಲ್ಲಿದ್ದರೆ ನಾನು ಅಲ್ಲಿ ಅಷ್ಟು ಹೊತ್ತಿಗೆ ಸಿದ್ಧ ಹೀಗಾದ ಒಪ್ಪಂದದ ಮೇರೆಗೆ ಆ ರಾತ್ರಿ ಚಿಕ್ಕಪೇಟೆಯಲ್ಲಿ ಗುರುತು ಹೇಳಿದ್ದ ಕಡೆ ಒಬ್ಬ ಆಸಾಮಿ ನನಗಾಗಿ ಕಾದಿದ್ದ ನಾನು ಆತನ ಹಿಂದೆ ನಡೆದು ಒಂದು ಸಂದಿಯಲ್ಲಿ ಒಂದು ಮನೆ ಸೇರಿದ್ದಾಯ್ತು ಅದು ಹಳೆ ಕಾಲದ ಮಣ್ಣುಮಾಳಿಗೆ ಚಾವಣಿ ಕೈಗೆ ಇಟುಕುವಂತಿತ್ತು ಅಲ್ಲಿ ಹತ್ತು ಹನ್ನೆರಡು ಮಂದಿಯ ಒಂದು ಗೋಷ್ಠಿ ಸೇರಿತ್ತು ಸುಮಾರು ಒಂಬತ್ತು ಗಂಟೆಗೆ ಆಚಾರ್ಯರ ಹಾಡಿಕೆ ಪ್ರಾರಂಭವಾಗಿ ಹನ್ನೆರಡರವರೆಗೆ ನಡೆಯಿತು ಪಿಟೀಲು ಮೃದಂಗಗಳ ಕೆಲಸ ಆಚಾರ್ಯರು ಬೇಗಡೆ ಕಾಂಬೋಜಿ ಶಂಕರಾಭರಣಗಳನ್ನು ವಿಸ್ತರಿಸಿ ಹಾಡಿದರು ಭಾವಪುಷ್ಠವಾದ ರಾಗವಿನ್ಯಾಸ ಆಚಾರ್ಯರಲ್ಲಿದ್ದ ಅತಿಶಯ ಕಡೆಯಲ್ಲಿ ನಾನು ಈ ಯಾವ ಗಂಧರ್ವ ಯಾವ ವಿದ್ಯಾದರೆ ಇಲ್ಲಿ ಅವತಾರ ಮಾಡಿದ್ದ ಎಂದೆ ಆಚಾರ್ಯರು ಅಲ್ಲಿ ಕಂಬಕ್ಕೊರಗಿಕೊಂಡು ಹಾಸಿಗೆಯ ಮೇಲೆ ಕುಳಿತು ತಲೆದೂಗುತ್ತಾ ಅಚ್ಚುಕಟ್ಟಾಗಿ ತಾಳ ಹಾಕುತ್ತಿದ್ದ ಒಬ್ಬ ವೃದ್ಧರ ಕಡೆ ಕೈ ತೋರಿಸಿ ಎಲ್ಲವರ ಪ್ರಸಾದ ಎಂದರು ವಾಸುದೇವಾಚಾರ್ಯರು ಬಾಲ್ಯದಲ್ಲಿ ಈ ಮುದುಕರ ಮನೆಯಲ್ಲಿ ಆಗಾಗ ಊಟ ಮಾಡಿ ಆದರಣೆ ಪಡೆದಿದ್ದರಂತೆ ಪ್ರಸಕ್ತ ಸಂದರ್ಭಕ್ಕೆ ಹಿಂದಿನ ದಿವಸ ಆಚಾರ್ಯರು ಆ ವೃದ್ಧರನ್ನು ಕಂಡಿದ್ದಾಗ ಅವರು ವಾಸು ಇನ್ನು ನಾನು ನಿನ್ನ ಸಂಗೀತ ಕೇಳುವುದಲ್ಲ ಕೇಳುವುದಲ್ಲಪ್ಪ ವಯಸ್ಸು ಎಂಬತ್ತೈದಾಯಿತು ಕಚೇರಿಗೆ ಬಂದು ಕುಳಿತ ಎಂದು ಪೇಚಾಡಿದರಂತೆ ಆಚಾರ್ಯರು ನೀವು ನನ್ನ ಕಚೇರಿಗೆ ಬರಬೇಕೆ ನೀವಿರುವ ಕಡೆಯೇ ನನ್ನ ಕಚೇರಿ ನಡೆಯಲಾರದೆ ಎಂದು ಉತ್ತರ ಹೇಳಿದರಂತೆ ಇದು ಆ ರಾತ್ರಿಯ ದಿವ್ಯಗಾನದ ಅಂತರಂಗ ವಾಸುದೇವಾಚಾರ್ಯರು ಭಾವಜೀವಿ ಮಹಾಕಾವ್ಯ ವ್ಯಾಸಂಗದಿಂದ ಅವರಿಗೆ ಭಾವ ಸಂಸ್ಕಾರವಾಗಿತ್ತು ಆ ಭಾವರಸ ಅವರ ಸಂಗೀತದಲ್ಲಿ ನಾದ ಪ್ರವಾಹವಾಯಿತು ವರ್ಣ ಹಾಡಿದರೂ ಅದರಲ್ಲಿ ಭಾವವೈಖರಿ ಎದ್ದು ಕಾಣುತ್ತಿತ್ತು ಅದು ಸತ್ಕಾವ್ಯ ಸಹೋದರ ಅದು ಭಾಗವಧಾನಕ್ಕೆ ಆಪ್ತಮಿತ್ರ